ಈಗಿನ ಕಾಲದ ವಧುಗಳು ನಡೆಯುವ ರೀತಿ ನೀತಿಗಳು ನೀವು ಕೇಳಿ ಈಗಿನ ಕಾಲದ ನಡೆಯುವ ರೀತಿ ನೀತಿಗಳು ನೀವ್ ಕೇಳಿ ತಲೆಗೆ ಬೇಕು ಬ್ರೋ ಚೇರ್ವಿನ್ನೂ ಜಡೆಗೆ ಬೇಕು ಚಾಟಿನ್ರಿ ತಲೆಗೆ ಬೇಕು ಬ್ರೋಚರ್ ಪಿನ್ನು ಜಡೆಗೆ ಬೇಕು ಕ್ಯಾಟಿನ್ ರಿಬ್ಬನ್ ಕಿವಿಗೆ ಬೇಕು ಉದ್ದನೆ ಲೋಲಾ ಮುಖಕ್ಕೆ ಬೇಕು ಸೋ ಪೌಡರ್ ಬಿ ಎಸ್ಸಿ ಪಾಸನು ಮಾಡಿದ್ದೇನೆ ತಂದಿಡಿ ನಾವೆಲ್ ಸೋದಬೇಕು ಬಿ ಎಸ್ಸಿ ಪಾಸನು ಮಾಡಿದ್ದೇನೆ ತಂದಿಡಿ ನಾವೆಲ್ ಓದಬೇಕು ಓದಬೇಕಾದರೆ ಗೀತಾರಾಮ ನಮಗಿದು ಒಂದು ಬೇಕಿಲ್ಲ ಅಲಸಕ್ಕೂ ಮನೆಯ ಕೆಲಸಕ್ಕೂ ಸರ್ವಂತಿಬ್ಬರ ಮರೆಯ ಬೆರಳಿ ಸರ್ವಂತಿಬ್ಬರ ಮನೆಯ ಬೆರಲಿ